ನಮಸ್ಕಾರ ನಾನು ಹಂದಲಗೆರೆ ಗಿರೀಶ್ ನನ್ನ ಜೋಗಿಯನ್ನ ಒಂದು ಕವಿತೆಯನ್ನು ಓದ್ತಾ ಇದ್ದೀನಿ ಮಣ್ಣು ಮುಗಿಲು ಅನ್ನ ರೈತರ ಬದುಕು ಬವಣೆಗಳ ಬರೆದೆ ಕೇಳಿದರು ನೀವು ಗೌಡ್ರೆ ಬುದ್ಧ ಅಂಬೇಡ್ಕರ್ ಕೈರ್ಲಾಂಜಿ ಕಂಬಾಲಪಲ್ಲಿ ಕ್ರೌರ್ಯ ಕಥನ ಬರೆದೆ ನೀನು ದಲಿತನೇ ಎಂದು ದೂರ ನಿಂತರು ಗಾಂಧಿಯ ಸಾವ ಸಂಭ್ರಮಿಸಿ ಗೋಡ್ಸೆಗೆ ಗುಡಿ ಕಟ್ಟ ಹೊರಟಿರುವ ದೇಶಭತ್ತರ ಚೆಡ್ಡಿಯ ಬಣ್ಣವ ಬರದೆ ಭ್ರೂಣ ಬಗೆದಿದ್ದ ತ್ರಿಶೂಲ ತೋರಿಸಿ ಕೇಳಿದರು ನೀನು ಲೆಫ್ಟಿಷ್ಟಾ ದೇಶ ಬಿಟ್ಟು ತೊಲಗು ಮೆಕ್ಕ ಮದೀನಾಕ್ಕೆ ನೆತ್ತರ ಹೊಳೆ ಹರಿಸುತ್ತಿರುವ ಜಿಹಾದಿಗಳ ಹಿಂಸೆಯನ್ನು ಬುರ್ಖದೊಳಗಿನ ಕತ್ತಲೆಯನ್ನು ಖಂಡಿಸಿದೆ ಗಡ್ಡ ನೀವಿಕೊಂಡು ಕೇಳಿದರು ನೀನು ಚೆಡ್ಡಿಯಾ ನನ್ನ ತಲೆಗೆ ಹತ್ತು ಲಕ್ಷ ಬೆಲೆ ಕಟ್ಟಿದರು ಬಡತನ ಹಸಿವು ಕೂಲಿ ಕಾರ್ಮಿಕರ ಬೆವರು ದಣಿಗಳ ದರ್ಪ ಕೂಲಿ ಕದ್ದ ಕುಲದ ಬಗ್ಗೆ ಬರೆದೆ ಗುಡುಗಿದರು ನೀನು ಕಮ್ಯುನಿಸ್ಟ ಎಲ್ಲೆಡೆ ಲಭ್ಯವಿದ್ದ ದೇವರ ಗುಡಿಯೊಳಗೆ ಬಚ್ಚಿಟ್ಟು ಕಾಳೆಸಂತೆಯಲ್ಲಿ ಮಾರುವ ದಂಧೆಯೇ ಬರೆದೆ ನಾಸ್ತಿಕನ ನಾಶವಾಗಿ ಹೋಗು ಎಂದು ಹಿಡಿ ಶಾಪ ಹಾಕಿದರು ರಕ್ತ ಕ್ರಾಂತಿಯ ಖಂಡಿಸಿ ಸತ್ಯ ಅಹಿಂಸೆ ಶಾಂತಿಯ ಚಳುವಳಿಯ ಮೌಲ್ಯವ ಬರೆದೆ ನಕ್ಕರು ನೀನು ಗಾಂಧಿಯೋ ಭಾರತದ ಸಂಸ್ಕೃತಿ ಧ್ಯಾನ ಯೋಗ ದರ್ಶನ ಕುರಿತು ಬರೆದೆ ಹೆಗಲ ಮೇಲೆ ಕೈಯಾಕಿ ಏನನ್ನೋ ತಡಕುತ್ತ ಕೇಳಿದರು ಓ ನೀವು ನಮ್ಮೋರ ಧರ್ಮ ಸೂತಕವಾಗಿ ಸರಕಾಗಿ ಜಾತಿ ಅಸ್ತ್ರ ವಿವಸ್ತ್ರವಾಗಿ ಗಾಂಧಿ ನಗೆಪಾಟಲಾಗಿ ಬುದ್ಧ ಕೇವಲ ಸಂಕೇತವಾಗಿರುವ ಈ ಸತ್ಯೋತ್ತರ ದುರಿತ ಕಾಲದಲ್ಲಿ ಸುಮ್ಮನಿರುವುದು ಸುಮ್ಮನ ದಡಕ್ಕೆ ಸಿಗದ ನದಿಯಂತೆ ಹಲವು ಬಣ ಬಣ್ಣ ಚೌಕಟ್ಟುಗಳ ದಾಟಿ ಮೂರನೇ ದಡ ಅರಸಿ ಹೊರಟ ಬಯಲ ಜೋಗಿ ಎದೆಯ ಕಣ್ಣಿಲ್ಲದವರ ಮೆಚ್ಚಿಸುವುದೆಂತು ಖಾಲಿಯಾಗದ ಗಡಿಗೆ ತುಂಬುವುದಾದರೂ ಹೇಗೆ ಎದೆಯ ಕಣ್ಣಿಲ್ಲದವರ ಮೆಚ್ಚಿಸುವುದೆಂತು ಖಾಲಿಯಾಗದ ಗಡಿಗೆಯ ತುಂಬುವುದಾದರೂ ಹೇಗೆ ಧನ್ಯವಾದಗಳು